ಹರಿಕ ಸಾರ ಗುರುಗಳ ಕರುಣದಿಂದಾ ಫಲಿತುಪೆ ಹೇಳುವೆ ಪರಮ ಭಗವದ್ಭತ್ ಕರಿದನಾದರದಿ ಕೇಳುವುದು ಆದರದಿ ಕೇಳುವುದು ಗಗನ ಪಾವಕ ಸಭೆದರವೇ ರಶ್ಮಿಗಳೇ ಧೂಮವು ಅರ್ಚೆ ಹಗಲು ನಕ್ಷತ್ರಗಳ ಕಿಡಿಗಳು ಚಂದ್ರ ಮಾಂಗಾರ ಮೃಗ ಐರೂಪಗಳ ಚಿಂತಿಸಿ ಭಕ್ತಿರ ಸ ಮಾತುಗಳ ಮಂತ್ರವು ಮಾಡಿ ಹೋಮಿಸುವರು ವಿಪಶ್ಚಿತರು ಗಗನ ಪಾವಕ ಆಕಾಶನೇ ಅಗ್ನಿ ಸಮೀದೆ ರವಿ ಸೂರ್ಯನೇ ಸಮಿತು ರಶ್ಮಿಗಳೇ ಧೂಮವು ರಶ್ಮಿ ಅಂದರೆ ಹೊಗೆ ಸೂರ್ಯನ ಕಿರಣಗಳೇ ರಶ್ಮಿ ಅದೇ ಹೊಗೆ ಅರ್ಚಿ ಏನಿಪ್ಪದೆ ಹಗಲೋ ಹಗಲು ಅಂದರೆ ಜ್ವಾಲೆ ಅರ್ಚಿ ಅಂದರೆ ಜ್ವಾಲೆ ನಕ್ಷತ್ರಗಳೇ ಕಿಡಿಗಳು ಅರ್ಚಿ ಚಂದ್ರ ಚಂದ್ರ ಬೆಂಕಿಯ ಕೆಂಡ ಚಂದ್ರಮಂಡಲದಲ್ಲಿ ಸಮಿತು ಹೊಗೆ ಜ್ವಾಲೆ ಕೆಂಡ ಕಿಡಿಗಳೆಂಬ ಐದಕ್ಕೆ ನಿಯಾಮಕನಾಗಿರ್ತಕ್ಕಂಥ ಐದು ಭಗವದ್ ಚಿಂತನೆ ಮಾಡಿ ಜ್ಞಾನಿಗಳಾಗಿರ್ತಕ್ಕಂಥ ದೇವತೆಗಳು ಭಕ್ತಿ ರಸ ಮಾತು ಮಂತ್ರ ಅಂತ ಚಿಂತನೆ ಮಾಡಿ ಹೋಮವನ್ನ ಮಾಡ್ತಾರೆ ಅಂತ ಮೃಗವರೋಧರನೊಳಗೆ ಶಶಾಂಕ ಚಂದ್ರ ಇಲ್ಲಿ ಭಕ್ತಿ ರಸ ಅಂದರೆ ಮಹಾತ್ಮ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು ಅಂತ ಗಗನ ಪಾವಕ ಆಕಾಶವೇ ಅಗ್ನಿ ಅಂತ ದೇವತೆಗಳು ಚಿಂತನೆಯನ್ನು ಮಾಡ್ತಾರೆ ನಾರಾಯಣ ಅಲ್ಲಿ ಭಗವದ್ರೂಪ ರೂಪ ಜೀವನಿಗೆ ಚಂದ್ರಮಂಡಲದಲ್ಲಿ ಆಶ್ರಯವನ್ನು ನೀಡ್ತಾರೆ ಹೋಮ ಹವನದಲ್ಲಿ ಆಹುತಿಯನ್ನು ಅಗ್ನಿಯಲ್ಲಿ ಹೇಗೆ ಅರ್ಪಣೆಯನ್ನು ಮಾಡ್ತೀವೋ ಈ ಜೀವಾಕ್ಯ ಹೋಮದಲ್ಲಿ ದೇವತೆಗಳು ಜೀವನನ್ನು ಆಕಾಶದಲ್ಲಿ ಮೊಟ್ಟ ಮೊದಲಿಗೆ ತಂದು ಬಿಡ್ತಾರೆ ಅಗ್ನಿ ಇಲ್ಲಿ ಆಕಾಶ ಅಂದರೆ ಆಕಾಶಕ್ಕೆ ನಿಯಾಮಕನಾಗಿರ್ತಕ್ಕಂಥ ನಾರಾಯಣನ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಜೀವನಿಗೆ ಆಕಾಶದ ಚಂದ್ರಮಂಡಲದಲ್ಲಿ ಈ ನಾರಾಯಣನೇ ಆಶ್ರಯ ಅಂತ ಚಿಂತನೆ ಇದೇ ಜೀವಹೋಮ ಸತ್ಕರ್ಮಗಳಿಂದ ಸ್ವರ್ಗವನ್ನು ಸೇರಿರ್ತಕ್ಕಂಥ ಜೀವನನ್ನು ಅವನ ಪುಣ್ಯ ತೀರಿದಾಗ ಆ ಶೇಷದ ಫಲವಾಗಿ ಆಕಾಶದಲ್ಲಿ ಚಂದ್ರಲೋಕದಲ್ಲಿ ತಂದು ಬಿಡಿತಾರೆ ಮುಂದೆ ಮಳೆ ನೀರಿನಲ್ಲಿ ಸೇರಿಸಿ ಭೂಮಿಗೆ ಬೀಳುವಂತೆ ವ್ಯವಸ್ಥೆಯನ್ನು ಮಾಡ್ತಾರೆ ಆಕಾಶನೆ ಅಗ್ನಿ ಮೇಲೆ ಅಗ್ನಿಗೆ ಐದು ಅಂಶಗಳಿದೆ ಸಮಿತ ಅರ್ಪಿಸೋದು ಹೊಗೆ ಏಳೋದು ಜ್ವಾಲೆ ಬೆಳಗೋದು ಕೆಂಡಗಳಾಗೋದು ಕಿಡಿಗಳು ಅದೇ ರೀತಿಯಾಗಿ ಈ ಆಕಾಶ ಅನ್ನೋ ಅಗ್ನಿಯಲ್ಲೂ ಕೂಡ ಐದು ಅಂಶಗಳು ಸೂರ್ಯಮಂಡಲ ಉದ್ಸೋದು ಕಿರಣಗಳು ಎಲ್ಲ ಕಡೆ ಹರಡೋದು ಎಲ್ಲ ಕಡೆ ಬೆಳಕು ಆಮೇಲೆ ಚಂದ್ರಮಂಡಲ ಅನ್ನೋದು ಬಸ್ಕಾಗಿ ಪ್ರಭೆಯನ್ನು ಕಡಿಮೆ ಮಾಡಿಕೊಂಡಂತೆ ಕಾಣೋದು ನಕ್ಷತ್ರಗಳು ಚದುರೋದು ಈ ರೀತಿಯಾಗಿ ಐದು ಅಂಶಗಳಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕು ಈ ಐದು ಅಂಶಗಳಿಗೆ ನಿಯಾಮಕವಾಗಿರ್ತಕ್ಕಂಥ ಭಗವದ್ ರೂಪಗಳು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಅಂತ ಈ ಆಕಾಶ ನಿಯಾಮಕನಾಗಿರ್ತಕ್ಕಂಥ ನಾರಾಯಣನಿಂದ ಅಭಿವ್ಯಕ್ತಿಯಾಗೋದು ಈ ಎಲ್ಲ ಭಗವದ್ ಚಿಂತನೆ ಮಾಡಿ ದೇವತೆಗಳು ಅವರ ಆಶ್ರಯದಲ್ಲಿ ಜೀವನನ್ನು ಭದ್ರವಾಗಿ ತಂದು ಒಪ್ಪಿಸ್ತಾರೆ ಮೃಗ ಬರೋ ದರ ಮೃಗ ಅಂದರೆ ಜಿಂಕೆ ಚಂದ್ರ ಬಿಂಬದಲ್ಲಿ ಮಧ್ಯೆ ಕಪ್ಪು ಕಲೆ ಜಿಂಕೆಯಂತೆ ಇದೆ ಅದಕ್ಕೆ ಮೃಗವರ ಅಂದರೆ ಶ್ರೇಷ್ಠವಾದದ್ದು ಮೃಗಗಳಲ್ಲಿ ಜಿಂಕೆ ಅದರ ಉದರದಲ್ಲಿ ಅಂತಂದರೆ ನಡು ಭಾಗದಲ್ಲಿ ಮಧ್ಯಭಾಗದಲ್ಲಿ ಆ ಚಂದ್ರಬಿಂಬ ಮೃಗೋವ್ ಮೃಗ ಬರೋದರ ಅಂತ ಈ ರೀತಿಯಾಗಿ ಹೇಳುವಂಥದ್ದು ಈ ನಾರಾಯಣನಿಂದ ಅಭಿವ್ಯಕ್ತವಾಗಿರ್ತಕ್ಕಂಥ ನಾರಾಯಣ ನಾರಾಯಣ ನಾರಾಯಣ ವಾಸುದೇವ ನಾರಾಯಣ ಸಂಕರ್ಷಣ ನಾರಾಯಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ಅಂತ ಈ ಐದು ರೂಪಗಳನ್ನು ಸಮೀತು ಹೊಗೆ ಜ್ವಾಲೆ ಕೆಂಡ ಕಿಡಿ ಅಂತ ಚಿಂತಿಸಿ ನಾರಾಯಣ ಅನ್ನೋ ಜೀವನನ್ನ ದೇವತೆಗಳು ಹೋಮ ಮಾಡ್ತಾರೆ ಆ ನಾರಾಯಣನೇ ಜೀವನಿಗೆ ಆಶ್ರಯ ಅಂತ ಧ್ಯಾನ ಮಾಡ್ತಾರೆ ಜೀವನನ್ನು ಚಂದ್ರಮಂಡಲದಲ್ಲಿ ತಂದು ಸೇರಿಸಿ ಆ ಸತ್ಕರ್ಮವನ್ನು ನಾರಾಯಣನಿಗೆ ಪ್ರೀತಿಯಾಗಿ ಅಂತ ಅದನ್ನು ಸಮರ್ಪಣೆ ಮಾಡಿ ಹೋಗ್ತಾರೆ ದೇವತೆಗಳು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡ್ತಾರೆ ಚಂದ್ರಮಂಡಲದಲ್ಲಿ ಆ ಜೀವ ಅಲ್ಲಿ ತನಕ ಇರ್ತಾನೆ ಆ ಜೀವನನ್ನು ಶ್ರದ್ಧ ಅಂತ ಉಪನಿಷತ್ತುಗಳೆಲ್ಲ ಕರಿತಾ ಇದೆ ಈ ಚಂದ್ರಮಂಡಲದಲ್ಲಿ ಆ ಜೀವ ಪರಮಾತ್ಮರ ರಕ್ಷಣೆಯೊಳಗೆ ಅಲಿಯುತ್ತಾನೆ ಆಮೇಲೆ ನೀರಿನ ಮೂಲಕ ಅಂದರೆ ವಾರಿದ ಮಳೆ ನೀರಿನ ಮೂಲಕ ಭೂಮಿಗೆ ಬಂದು ತಂದೆ ತಾಯಿಗಳನ್ನು ಸೇರಲಿಕ್ಕೆ ಮಾರ್ಗದಲ್ಲಿ ಮೊದಲು ಸಿಗುವ ನಿಲ್ದಾಣವೇ ಇದು ಅಲ್ಲಿ ಕೆಲವು ಕಾಲ ಅವನು ವಾಸ ಮಾಡಿ ಸುಖ ದುಃಖಗಳನ್ನು ಅವನ ಯೋಗ್ಯತಾನುಸಾರ ಉಂಡು ಆಮೇಲೆ ಮುಂದಿನ ಪ್ರಯಾಣಕ್ಕೆ ಜೀವ ಸನ್ನದ್ಧನಾಗ್ತಾನೆ ದೇವಯಾನದಲ್ಲಿ ಹೋದವರಿಗೆ ಮುಕ್ತಿ ಪಿತೃಯಾನದಲ್ಲಿ ಹೋದವರಿಗೆ ಹೀಗೆ ಮತ್ತೆ ಮರುಪ್ರಯಾಣ ಈ ಎರಡೂ ಮಾರ್ಗ ಕಾಣದೇ ಇದ್ದವರಿಗೆ ಹೀನಯೋನಿಯಲ್ಲಿ ಜನ್ಮ ಬರುತ್ತೆ ಅಂತ ಉಪನಿಷತ್ತುಗಳು ಹೇಳ್ತಾ ಇದೆ ಮುಂದಿನ ಪದ್ಯದಲ್ಲಿ ಆಕಾಶದಿಂದ ವಾರಿದ ನೀರಿನ ಮಳೆ ನೀರಿನ ಮೂಲಕ ಜೀವಭೂಮಿಗೆ ಹೇಗೆ ಬರ್ತಾನೆ ಅಂತ ತಿಳಿಸ್ತಾರೆ